ಓ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಗಣೇಶಾಯ ನಮಃ ಅಧ್ಯಾತ್ಮ ಎಂದರೆ ಏನು ಅಂದರೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರಶ್ನೋತ್ತರೂಪವಾಗಿ ಅದನ್ನು ಚರ್ಚಿಸ್ತಾ ಇದ್ದೆವು ಅಂದರೆ ಅಧ್ಯಾತ್ಮ ಅಂತ ಹೇಳಿದರೆ ನಾವು ಈವರೆಗೆ ನೋಡಿದಾಗಾಯಿತು ಆತ್ಮವನ್ನು ತಿಳ್ಕೊಳ್ಳುವಂಥದ್ದು ಅಂತೇಳಿ ಆತ್ಮಾನಂ ಅಧಿಕೃತ್ಯ ಆತ್ಮಾನಂ ಅಧಿಶೃತ್ಯ ವರ್ತತೆ ಇದೆ ಆತ್ಮವನ್ನು ತಿಳ್ಕೊಳ್ಳುವಂಥದ್ದು ಅಂದ್ರೇನು ಆತ್ಮಾನಂ ಅಂದರೆ ತನ್ನನ್ನು ಎನ್ನತಕ್ಕಂಥ ಅರ್ಥವೂ ಇದೆ ಸಂಸ್ಕೃತದಲ್ಲಿ ತನ್ನನ್ನು ತಾನ ತಿಳಿಯುವಂಥದ್ದು ಅದೇ ಅಧ್ಯಾತ್ಮ ನಾನು ಅಂದರೆ ಯಾರು ಬೇರೆಯವ್ರ ಬಗ್ಗೆಲ್ಲ ತಿಳ್ಕೊಳ್ತೇವೆ ಅವರು ಹೇಗೆ ಏನು ಅಂಥೇಳಿ ಈಗ ನಾನು ಯಾರು ಅಥವಾ ನನ್ನ ಸ್ವರೂಪ ಏನು ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅದು ಅಧ್ಯಾತ್ಮ ಅಂಥೇಳಿ ಹಾಗಾದರೆ ಇದರ ಪ್ರಯೋಜನ ಲೌಕಿಕ ಪ್ರಯೋಜನ ಏನು ಅಂತ ಹೇಳಿದರೆ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಮೂಲವಾದಂತಹದ್ದು ಯಾವುದು ನಮ್ಮ ವ್ಯವಹಾರ ಶುದ್ಧಿ ವ್ಯವಹಾರ ಯಾವ ರೀತಿ ಇರಬೇಕನ್ನತಕ್ಕಂಥದ್ದೇ ದೊಡ್ಡ ಸಮಸ್ಯೆ ಅದನ್ನು ಪರಿಹರಿಸುವಂಥದ್ದು ಈ ಅಧ್ಯಾತ್ಮ ಅಂತೇಳಿ ಹೇಳ್ತಾರೆ ಉತ್ತರವಾಗಿ ಆಗ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಆ ಉದ್ದೇಶವೇನು ಪ್ರಶಂಸನೀಯವಾದದ್ದೇ ಸ್ತುತ್ಯವಾದದ್ದೇ ಶ್ಲಾಘ್ಯವಾದದ್ದೇ ಆದರೆ ಅಂದರೆ ಹೊಗಳದು ಯೋಗ್ಯವಾದದ್ದೇ ಅದು ಉದ್ದೇಶ ಆದರೆ ಅದು ನೆರವೇರುವಂಥದ್ದು ಮಾತ್ರ ಸಂಶಯಗ್ರಸ್ತವಾಗಿ ಕಾಣ್ತಾ ಇದೆ ಯಾಕಂದರೆ ಆತ್ಮವಿಚಾರ ಅಂತೇಳಿ ಹೇಳಿದರೆ ತನ್ನ ಸ್ವರೂಪದ ವಿಚಾರ ಅಂಥೇಳಿ ನೀವು ಹೇಳಿದ್ದೀರ ಆದರೆ ಪ್ರಪಂಚದಲ್ಲಿ ವ್ಯವಹಾರವನ್ನು ಹೇಗೆ ಮಾಡಬೇಕು ಏನತಕ್ಕಂಥ ತೊಡಕನ್ನು ಬಿಚ್ಚಬೇಕು ಎನ್ನುವನು ಪ್ರಪಂಚದ ಕಡೆಗೆ ಕಣ್ಣು ಹಾಕಬೇಕೆ ಅಥವಾ ತನ್ನನ್ನೇ ತಾನು ನೋಡಿಕೊಂಡು ಕೂತ್ಕೊಳ್ಬೇಕು ಈಗ ಹೇಳ್ತಾರೆ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಬೇಕು ಜಾಸ್ತಿ ಅಂತೇಳಿ ಅಂದರೆ ದೇಹ ಸೌಂದರ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬಾರ್ದು ಅಂಥೇಳಿ ಹೇಳ್ತಾರೆ ಅದೇ ಮಾಡ್ತಾ ಕೂತ್ರೆ ತನ್ನ ಕರ್ತವ್ಯ ಆಗಲಿಕ್ಕಿಲ್ಲ ಅಂತೇಳಿ ಹಾಗೆಯೇ ನೀವು ಕೂಡ ಈಗ ತನ್ನನ್ನು ತಾನು ನೋಡಬೇಕು ಅಂತೇಳಿ ಹೇಳ್ತಾ ಇದ್ದೀರಿ ಹಾಂ ಲೋಕದ ವ್ಯವಹಾರವನ್ನು ತಿಳಿಬೇಕಿದ್ರೆ ಲೋಕದ ಕಡೆಗೆ ನಾವು ಗಮನ ಹಾಕಬೇಕಲ್ವ ಯಾವ ವಿಚಾರದ ಬಗ್ಗೆ ನಮಗೆ ಪರಿಹಾರ ಅಂದರೆ ಯಾವ ವಿಚಾರದ ಬಗ್ಗೆ ತಿಳಿವಳಿಕೆ ಬರಬೇಕು ನಮಗೆ ಅದೇ ವಿಚಾರದ ಕಡೆ ನಾವು ತಲೆ ಹಾಕಿದರೆ ತಾನೇ ಅದರದ್ದು ವಿಚಾರ ಅರಿವಾಗುವಂಥದ್ದು ಆ ವಿಚಾರ ಹಾಗಿರುವಾಗ ತನ್ನನ್ನು ತಾನು ನೋಡಿಕೊಂಡು ಕೂತರೆ ಪ್ರಪಂಚದ ವ್ಯವಹಾರದ ಹೇಗೆ ಗೊತ್ತಾಗ್ತದೆ ಹೇಗೆ ಮಾಡಬೇಕು ಅಂತೇಳಿ ತನ್ನ ಪಾಡನ್ನು ತಾನು ನೋಡಿಕೊಂಡು ಕುಳಿತುಕೊಳ್ಳೋದಕ್ಕೆ ಒಂದು ವಿಚಾರವೂ ಬೇಕಾ ತನ್ನಷ್ಟಕ್ಕೆ ತಾನು ಹೇಗೂ ಇರ್ಬೋದು ಅದಕ್ಕೊಂದು ಬೇರೆ ವಿಚಾರ ಯಾಕೆ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಹ್ಞೂ ಅಂದರೆ ತನಗೆ ಬೇಕಾದದ್ದನ್ನು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಇರ್ಕೊ ಇರ್ಬೋದಲ್ಲ ಅದಕ್ಕೊಂದು ಇನ್ನೊಂದು ವಿಚಾರ ಅಂತೇಳಿ ಯಾಕೆ ಈ ಸ್ವಾರ್ಥ ವಿಚಾರಕ್ಕೂ ಅಧ್ಯಾತ್ಮ ಎಂಬಂತಹ ಒಂದು ಸಂಸ್ಕೃತದ ಘನತೆಯ ಹೆಸರು ಯಾಕೆ ಬೇರೆ ಅದಕ್ಕೊಂದು ಬೇರೆ ಶಬ್ದ ಯಾಕೆ ತನ್ನಷ್ಟಿಗೆ ತಾನೇ ಇರುದು ಯಾರಿಗೂ ಉಪಕಾರ ಇಲ್ಲ ಲೋಕಕ್ಕೆ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಆಗ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಗುರುಗಳು ಅದು ಹಾಗಲ್ಲ ತನ್ನ ನಿಜವಾದ ಸ್ವರೂಪವನ್ನು ಅರಿತರೆ ಮನುಷ್ಯನು ಎಂದಿಗೂ ಸ್ವಾರ್ಥಪರನಾಗಲಾರ ಸ್ವಾರ್ಥ ಎಂದರೆ ತನಗೇ ಆಗಬೇಕೆಂಬ ಪ್ರಯೋಜನ ಅದೇ ನಾವಾಗ ಹೇಳಿದಾಗೆ ನಿನ್ನೆ ಹೇಳಿದ ಹಾಗೆ ಸಂಕಲ್ಪ ಅಂತೇಳಿ ನನಗೆ ಇದು ಸಿಗಬೇಕು ಅದು ಸಿಗಬೇಕು ಸಂಕಲ್ಪ ಮಾಡಿಕೊಂಡು ಮಾಡತಕ್ಕಂಥ ದೇವರ ಸೇವೆಗಳು ವೇದೋಕ್ತ ಕರ್ಮಗಳು ಆದರೆ ಅಧ್ಯಾತ್ಮ ಆಗಲ್ಲ ಅದು ಈ ಜಗತ್ತೆಲ್ಲವೂ ಆತ್ಮಮಯವಾಗಿದೆ ಆತ್ಮವೇ ಹಾಗಾಗಿ ಪ್ರತಿಯೊಂದು ಜೀವಿಯೂ ಕೂಡ ಆತ್ಮ ಅಂದರೆ ಶರೀರ ಹೊರಗೆ ಕಾಣತಕ್ಕಂಥದ್ದು ಮಾತ್ರ ಬೇರೆ ಬೇರೆ ಒಳಗಡೆ ಇರತಕ್ಕಂಥದ್ದು ಒಂದೇ ಆಗ ಏನಾಗ್ತದೆ ಸ್ವಾರ್ಥ ಇಲ್ಲ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ರಿಗೂ ಅದರ ಸ್ವರೂಪದ ಅರಿವಾಗಲಿ ಆವಾಗ ಅವರೆಲ್ಲರೂ ಕೂಡ ದುಃಖವನ್ನು ಮೀರಿದವರಾಗ್ತಾರೆ ಸುಖ ದುಃಖಗಳನ್ನು ಮೀರಿದವರಾಗ್ತಾರೆ ಅನ್ನತಕ್ಕಂಥದ್ದು ಹಾಗಾಗಿ ಅದು ಸ್ವಾರ್ಥ ಅಲ್ಲ ಸ್ವಾರ್ಥ ಅಂತೇಳಿದ್ರೆ ತನಗೇ ಆಗಬೇಕೆನ್ನತಕ್ಕಂಥ ಪ್ರಯೋಜನ ಮನುಷ್ಯ ತನ್ನ ಸ್ವರೂಪವನ್ನು ಅರಿಯದೆ ತಪ್ಪು ತಿಳುವಳಿಕೆಯಿಂದ ತಾನೆಂದು ಮಾಡಿಕೊಂಡಿರತಕ್ಕಂಥ ಸ್ವರೂಪವನ್ನೇ ಇಲ್ಲಿ ಸ್ವ ಎಂದು ಕರೀತಾರೆ ಅಂದರೆ ಈ ಇತರರ ಅಥವಾ ಪರರ ಸುಖ ದುಃಖಗಳನ್ನು ಲೆಕ್ಕಿಸದೆ ತಪ್ಪು ತಿಳುವಳಿಕೆಯಿಂದ ಹುಟ್ಟಿಕೊಟ್ಟಿ ಹುಟ್ಟುಕೊಂಡಿರುವಂತಹ ಈ ಸ್ವ ಎಂಬ ತನ್ನ ರೂಪದ ಪ್ರಯೋಜನಕ್ಕೆಂದು ಮಾಡುವುದೆಲ್ಲ ಸ್ವಾರ್ಥದ ಕೆಲಸ ಅಂತೇಳಿ ಅನಿಸ್ತದೆ ಉಳಿದವರೆಲ್ಲರೂ ಅಂದರೆ ಈ ಯಾರು ಯಾರು ಉಳಿದವರೆಲ್ಲರೂ ಸುಖ ದುಃಖ ಏನು ಬೇಕಿದ್ರೆ ಅನುಭವಿಸಲಿ ತನ್ನಷ್ಟಕ್ಕೆ ತಾನು ಇರ್ತೇನೆ ಅಂತೇಳಿ ಹೇಳಿದರೆ ಅದೆಲ್ಲ ಅದೇ ಸ್ವಾರ್ಥ ಆ ರೀತಿ ಇದ್ದರೆ ಇದು ತಿಳಿದವರೆಲ್ಲರೂ ಕೂಡ ಈ ಸ್ವಾರ್ಥದ ಕೆಲಸವನ್ನು ನಿಂದಿಸ್ತಾರೆ ನನಗೋಸ್ಕರ ಸಂಪಾದನೆ ಮಾಡ್ತಕ್ಕಂಥದ್ದು ನನಗೆ ನನ್ನ ಸಂಸಾರಕ್ಕೆ ಅದು ಸ್ವಾರ್ಥ ಆಗ್ತದೆ ಯಾಕಂತ ಹೇಳಿದರೆ ಇದರಿಂದ ಯಾರಿಗೂ ನಿಜವಾದ ಪ್ರಯೋಜನ ಆಗುವುದಿಲ್ಲ ಅವರವರಿಗೆ ಸ್ವಂತ ಪ್ರಯೋಜನ ಲಾಭ ಮಾತ್ರ ಎಷ್ಟೋ ಅನರ್ಥಗಳು ಕೂಡ ಆಗ್ತವೆ ಒಬ್ಬನಲ್ಲಿ ಹೆಚ್ಚು ಹಣ ಸಂಪಾದನೆ ಆದ ಕೂಡಲೇ ಇನ್ನೊಂದು ಕಡೆಯಲ್ಲಿಯೂ ಖಾಲಿ ಆಗಲೇಬೇಕದು ಆದರೆ ತನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೆ ಇಂತಹ ಯಾವ ಅನರ್ಥಗಳು ಉಂಟಾಗುವುದಿಲ್ಲ ಅದನ್ನು ಎಲ್ಲರಿಗೂ ಹಿತವೇ ಆಗುತ್ತದೆ ಆದ್ದರಿಂದ ನೋಡಿ ಅಧ್ಯಾತ್ಮಜ್ಞಾನಿಷ್ಠರು ಯಾರಿದ್ದಾರೆ ಸ್ವಾಮೀಜಿಗಳಿರ್ಬೋದು ಸಾಧುಸಂತರಿರ್ಬೋದು ಅವರ ದರ್ಶನ ಮಾತ್ರದಿಂದ ಅವರ ಸಾನ್ನಿಧ್ಯ ಮಾತ್ರದಿಂದ ಅವರ ಸ್ಪರ್ಶ ಮಾತ್ರದಿಂದ ಎಷ್ಟೋ ಬಾರಿ ನಾವು ನೋಡಿದ್ದೇವೆ ಎಷ್ಟೋ ವ್ಯಾಧಿಗಳು ಪರಿಹಾರ ಆಗಿರತಕ್ಕಂಥದ್ದು ಘನಘೋರ ವ್ಯಾಧಿಗಳು ವಾಸಿಯಾಗದಂತಹದ್ದು ಆಮೇಲೆ ಎಂದಂಥ ಮಾನಸಿಕ ಕ್ಲೇಷಗಳು ದೂರವಾಗತಕ್ಕಂತಹದ್ದು ಅವರ ಸಾನ್ನಿಧ್ಯದಲ್ಲಿ ಒಂದು ಆನಂದವನ್ನು ನಾವು ಅನುಭೂತಿ ಮಾಡತಕ್ಕಂಥ ಅನುಭವಿಸುವಂತಹದ್ದು ಇದನ್ನೆಲ್ಲ ನಾವು ಕಂಡಿದ್ದೇವೆ ಹಾಗಾಗಿ ನಾವು ಈ ಆಧ್ಯಾತ್ಮ ವಿಚಾರವನ್ನು ಮಾಡುವಂಥದ್ದು ಎಲ್ಲರಿಗೂ ಅಗತ್ಯ ಅಂತೇಳಿ ಹೇಳ್ತೇವೆ ಅಂದರೆ ಇದರಿಂದ ತನ್ನ ನಿಜಸ್ವರೂಪವನ್ನು ತಿಳ್ಕೊಂಡ್ರೆ ಯಾವ ಅನರ್ಥಗಳು ಕೂಡ ಆಗೋದಿಲ್ಲ ಅಂತ ತಿಳಿದುಕೊಂಡವರಿಂದ ಎಲ್ಲರಿಗೂ ಹಿತವೇ ಆಗ್ತದೆ ಆದ ಕಾರಣ ನಾವು ಆಧ್ಯಾತ್ಮ ವಿಚಾರವನ್ನು ಮಾಡುವಂಥದ್ದು ಎಲ್ರಿಗೂ ಅಗತ್ಯ ಅಂತೇಳಿ ಹೇಳ್ತಾ ಇದ್ದೇವೆ ಅಂದರೆ ಆಗ ಪುನಃ ಪ್ರಶ್ನೆ ಮಾಡ್ತಾರೆ ನನ್ನ ಸಂಶಯ ಇನ್ನೂ ಬಗೆಹರಿಲಿಲ್ಲ ತನ್ನ ನಿಜವಾದ ಸ್ವರೂಪ ತಿಳಿದುಕೊಂಡ ಮಾತ್ರದಿಂದ ಎಲ್ಲರಿಗೂ ಹಿತವು ಹೇಗೆ ಆದೀತು ತನ್ನ ನಿಜವಾದ ಸ್ವರೂಪ ತಿಳ್ಕೊಳ್ಳುವಂಥದ್ದು ಅಷ್ಟೇ ಎಲ್ಲ ಹೇಗೆ ಒಳ್ಳೆಯದಾಗೋದು ಅದರಿಂದ ಹೇಗೆ ನಡ್ಕೊಳ್ಬೇಕು ಅಂತೇಳಿ ತಿಳ್ಕೊಳ್ಬೇಕಾದ್ರೆ ಪ್ರಪಂಚದಲ್ಲಿ ತನಗೆ ಕಾಣ್ತಾ ಇರತಕ್ಕಂಥ ಮನುಷ್ಯರನ್ನು ಮಿಕ್ಕ ಪ್ರಾಣಿಗಳನ್ನು ಅವುಗಳಿಗೆ ಒಂದೊಂದಕ್ಕೆ ಇರತಕ್ಕಂಥ ಸಂಬಂಧವನ್ನು ತನಗೂ ತನ್ನ ನೆರೆಯವರಾದ ಮನುಷ್ಯರಿಗೂ ಮಿಕ್ಕ ಪ್ರಾಣಿಗಳಿಗೂ ಇರತಕ್ಕಂಥ ಸಂಬಂಧವನ್ನು ತಿಳ್ಕೊಳ್ಳುವಂಥದ್ದು ಅತ್ಯಗತ್ಯ ಹಾಗಿಲ್ಲದೆ ತನ್ನ ಸ್ವರೂಪದ ನಿಜವೇನೆಂದು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ತಲೆಯನ್ನು ಎಷ್ಟು ಕೆರ್ಕೊಂಡ್ರೂ ಈ ವ್ಯವಹಾರಕ್ಕದೇನು ಪ್ರಯೋಜನ ಆದಿತ್ತು ಅಂಥೇಳಿ ಪ್ರಶ್ನೆ ಆಗ್ತಾರೆ ಆ ಮಾನವ ಪ್ರಾಣಿಗಳ ಅಥವಾ ಪ್ರಕೃತಿಯ ನಡುವಿನ ಪರಸ್ಪರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೊರತು ಯಾವ ರೀತಿ ವರ್ತಿಸಬೇಕು ಅಂತೇಳಿ ಹೊರತು ತನ್ನ ಸ್ವರೂಪ ನಿಜ ಸ್ವರೂಪ ಏನು ಅಂತೇಳಿ ಎಷ್ಟು ತಲೆ ಕೆರ್ಕೊಂಡು ಆಲೋಚನೆ ಮಾಡಿದರೂ ಕೂಡ ಅದು ಈ ಮಾನವೀಯ ಅಥವಾ ಬ ಪ್ರಕೃತಿಯೊತ್ತಿ ಒಟ್ಟಿಗಿನ ಸಂಬಂಧ ಅಥವಾ ಅದರ ವ್ಯವಹಾರ ಯಾವ ರೀತಿ ಆಗಬೇಕು ಅನ್ನೋದಕ್ಕ ಪರಿಹಾರ ಹೇಗೆ ಸಿಗ್ತದೆ ಅದಕ್ಕೆ ತನ್ನಂತಾನು ತಿಳ್ಕೊಳ್ಳಿ ನನ್ನ ಸಂಶಯದಲ್ಲಿ ಇದು ಒಂದು ಭಾಗ ಇನ್ನು ಎರಡನೇ ಒಂದು ಭಾಗವನ್ನು ಕೇಳಿ ಎರಡನೇ ಭಾಗ ತಾನು ಎಂದರೂ ಒಂದೇ ತನ್ನ ನಿಜವಾದ ಸ್ವರೂಪ ಎಂದರೂ ಒಂದೇ ಆತ್ಮನೆಂದರೂ ಒಂದೇ ಎಂದಲ್ಲವೇ ತಾವು ಹೇಳ್ತಾ ಇರತಕ್ಕಂಥದ್ದು ತಾನು ಎಂದರೂ ಒಂದೇ ತನ್ನ ನಿಜವಾದ ಸ್ವರೂಪ ಎಂದರೂ ಒಂದೇ ಆತ್ಮ ಅಂತೇಳಿ ಹೇಳಿದ್ರು ಒಂದೇ ಅಂತೇಳಿ ನೀವು ಹೇಳ್ತಾ ಇದ್ದೀರಿ ಹಾಗಾದರೆ ತನ್ನ ಸ್ವರೂಪದ ವಿಚಾರವೆಂದು ಸ್ಪಷ್ಟವಾಗಿ ಏತಕ್ಕೆ ಹೇಳಿಬಿಡಬಾರದು ಬಹು ಜನರಿಗೆ ಅರ್ಥವಾಗದ ಅಧ್ಯಾತ್ಮ ವಿಚಾರವೆಂಬಂತಹ ಸಂಸ್ಕೃತ ಶಬ್ದವನ್ನು ಉಪಯೋಗಿಸೋದ್ರಿಂದ ಏನು ಪ್ರಯೋಜನ ಇದು ಸಂಶಯದ ಎರಡನೇ ಭಾಗ ಈ ಸಂಶಯಕ್ಕೆ ತಾವು ಏನು ಉತ್ತರ ಹೇಳ್ತೀರಿ ಅಂತ ಕೇಳ್ತಾರೆ ಆಗ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಅಂದರೆ ಇದು ಸ್ವಾಮೀಜಿಯವರೇ ಪೂರ್ವಪಕ್ಷ ಮತ್ತು ಸಿದ್ಧಾಂತ ಅಂತೇಳಿ ಭಾಷ್ಯಕ್ರಮದಲ್ಲಿ ಮಾಡಿದ್ದಾರೆ ಕನ್ನಡದಲ್ಲಿ ಎಲ್ರಿಗೂ ಅರ್ಥ ಆಗಲಿ ಅಂಥೇಳಿ ಭಾಷೆಗಳಲ್ಲೆಲ್ಲ ಇದೇ ರೀತಿ ಇರ್ತದೆ ಶಂಕರ ಅಥವಾ ಮಧ್ವಾಚಾರ್ಯರದ್ದು ರಾಮಾನುಜಾಚಾರ್ಯರು ಎಲ್ಲ ಆಚಾರ್ಯರು ಕೂಡ ಭಾಷೆ ಬರೆಯುವಾಗ ಅದರಲ್ಲಿ ಒಂದು ಪೂರ್ವಪಕ್ಷ ಇರ್ತಂದರೆ ಈ ರೀತಿ ಪ್ರಶ್ನೆಗಳು ಅವರೇ ಸೃಷ್ಟಿ ಮಾಡ್ತಕ್ಕಂಥದ್ದು ಸಾಮಾನ್ಯರು ಲೌಕಿಕರು ಅಥವಾ ಅವರ ಯಾರೇ ಆಗಲಿ ಇನ್ನೊಬ್ಬರು ಪ್ರಶ್ನೆ ಮಾಡ್ಬೋದು ಅಂಥೇಳಿ ಈ ರೀತಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಪರಿಹಾರ ಸಿದ್ಧಾಂತ ಪೂರ್ವಪಕ್ಷ ಮತ್ತು ಅದಕ್ಕೆ ಸಿದ್ಧಾಂತ ಅಂತೇಳಿ ಪೂರ್ವಪಕ್ಷ ಅಂದರೆ ಪ್ರಶ್ನೆ ಅದಕ್ಕೆ ಅಥವಾ ಅದಕ್ಕೆ ಇದು ಸಿದ್ಧಾಂತ ಉತ್ತರ ಈಗ ಇವರು ಸಿದ್ಧಾಂತ ಮಾಡಿ ಹೇಳ್ತಾರೆ ಇವರೇ ಪ್ರಶ್ನೆಗೆ ಸೃಷ್ಟಿ ಮಾಡಿದ್ದು ಸ್ವಾಮೀಜಿಯವರು ಅಂದರೆ ಜನರಿಗೆ ಈ ರೀತಿ ಪ್ರಶ್ನೆ ಇದೆ ಜನರ ಮನಸ್ಸಿನಲ್ಲಿ ಅದಕ್ಕೆ ಉತ್ತರ ಇವರೇ ಹೇಳ್ತಾರೆ ಈಗ ನಿಮ್ಮ ಸಂಶಯದ ಎರಡನೇ ಭಾಗದಿಂದಲೇ ಮೊದಲು ಹೊರಡೋಣ ಅಂತ ಹೇಳ್ತಾರೆ ಅಂದರೆ ಎರಡನೇ ಭಾಗ ಯಾವುದು ತಾನು ಒಂದೇ ತನ್ನ ನಿಜವಾದ ಸ್ವರೂಪ ಅಂತೇಳಿದರೂ ಅದೇ ಆತ್ಮ ಅಂತೇಳಿದ್ರು ಒಂದೇ ತಾನು ಆತ್ಮ ತನ್ನ ನಿಜವಾದ ಸ್ವರೂಪ ಅಂತೇಳಿದ್ರು ಆತ್ಮ ಅದರ ಬಗ್ಗೆ ತಿಳ್ಕೊಳುವಂಥದ್ದು ಅಂತೇಳಿ ಆಯಿತು ಅಂತೇಳಿ ಅದರ ಬಗ್ಗೆ ತಿಳ್ಕೊಳ್ಳೋದಿದ್ರೆ ತನ್ನ ಸ್ವರೂಪದ ವಿಚಾರ ಅಂತೇಳಿ ಹೇಳ್ಬೋದಿರ್ತಾರೆ ಅಧ್ಯಾತ್ಮ ಅಂದರೆ ದೊಡ್ಡ ಸಂಸ್ಕೃತ ಶಬ್ದ ಯಾಕೆ ಹಾಕ್ತೀರಿ ಅಂತೇಳಿ ಕೇಳ್ತಾರೆ ಇದು ಎರಡನೇ ಪ್ರಶ್ನೆ ಈಗ ಅಲ್ಲಿಂದಲೇ ಹೊರಡೋಣ ತಾನು ಎಂಬ ಕನ್ನಡ ಶಬ್ದಕ್ಕಿಂತ ಆತ್ಮ ಎನ್ನಕ್ಕಂಥ ಸಂಸ್ಕೃತ ಶಬ್ದದಲ್ಲಿ ಹೆಚ್ಚಿನ ಅಭಿಪ್ರಾಯವೂ ಅಡಕವಾಗಿದೆ ತಾನು ಅಂತ ಹೇಳಿದ ಕನ್ನಡ ಶಬ್ದದಲ್ಲಿ ಈಗ ನಾನು ಮೂರ್ತಿ ಅಷ್ಟೇ ಅರ್ಥ ಬರ್ಬೋದು ಅಷ್ಟೆ ಕನ್ನಡದಲ್ಲಿ ಅದೇ ಆತ್ಮ ಅಂತೇಳಿ ಹೇಳಿದರೆ ಹಾಗಲ್ಲ ಇದು ಲೌಕಿಕ ಉಪಾಧಿ ಲೌಕಿಕ ವ್ಯವಹಾರಕ್ಕೆ ಸೀಮಿತವಾಗಿದೆ ಈ ಹೆಸರು ಆದರೆ ಆತ್ಮ ಎನ್ನತಕ್ಕಂಥದ್ದು ಪಾರಮಾರ್ಥಿಕ ಅದು ನಿಜವಾದದ್ದು ಇದು ಕೇವಲ ತೋರಿಕೆಯದ್ದು ಆಮೇಲೆ ನಶ್ವರವಾದದ್ದು ಅನಿತ್ಯವಾದದ್ದು ಇದು ಇದಕ್ಕೊಂದು ಲಿಮಿಟೇಷನ್ಸ್ ಇದೆ ಇದಕ್ಕೊಂದು ಮಿತಿ ಇದೆ ಇದಕ್ಕೊಂದು ಕಾಲಮಿತಿ ದೇಶಮಿತಿಯೆಲ್ಲ ಇದೆ ಈ ಪ್ರದೇಶದಲ್ಲಿದ್ದರೆ ಈ ಪ್ರದೇಶದಲ್ಲಿ ಮಾತ್ರ ಇರುವಂಥದ್ದು ಈ ವ್ಯಕ್ತಿ ಅಂದರೆ ಹೊರಗಡೆ ಕಾಣತಕ್ಕಂಥ ಈಗ ಹೇಳಿದಂಥ ವ್ಯಕ್ತಿ ಹಾಗೆ ಈ ಕಾಲದಲ್ಲಿದ್ದರೆ ಈ ಒಂದು ಕಾಲದಲ್ಲಿ ಹುಟ್ಟಿನ ಮಾತ್ರ ಇರತಕ್ಕಂಥದ್ದು ಮಿತಿ ಇದೆ ಅದು ನಿತ್ಯವಲ್ಲ ಹಾಗಾಗಿ ಅದಕ್ಕಿಂತ ತಾನೂ ಎನ್ನುವ ಎಂಬ ಕನ್ನಡ ಶಬ್ದದ ಅರ್ಥಕ್ಕಿಂತ ಆತ್ಮ ಎನ್ನತಕ್ಕಂಥದ್ರಲ್ಲಿ ಹೆಚ್ಚು ವಿಷಯಗಳು ಅಡಕವಾಗ್ತದೆ ಹೆಚ್ಚಿನ ಅಭಿಪ್ರಾಯ ಈ ವಿಚಾರವನ್ನು ಅತಿ ಪುರಾತನ ಕಾಲದಲ್ಲಿ ನಡೆಸಿ ಅದರ ಪ್ರಯೋಜನವನ್ನು ಮನಗಡ್ಡಿದ್ದಂತಹ ನಮ್ಮ ದೇಶದ ಮಹರ್ಷಿಗಳು ಸಂಸ್ಕೃತ ಭಾಷೆಯನ್ನೇ ಮಾತಾಡ್ತಾಯಿದ್ರು ಅವರು ನಮ್ಮ ನಿಜವಾದ ಸ್ವರೂಪದ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಭಿಪ್ರಾಯಗಳನ್ನೆಲ್ಲ ನಮ್ಮ ನಿಜವಾದ ಸ್ವರೂಪ ಏನಿದೆ ಅದಕ್ಕೆ ಸಂಬಂಧಪಟ್ಟದನ್ನೆಲ್ಲ ಆತ್ಮ ಎಂತಕ್ಕಂಥ ಶಬ್ದದಲ್ಲಿ ಅಡಗಿಸಿದ್ದಾರೆ ಹೇಗೆ ಅದು ಹೇಗೆ ಅಂತ ಹೇಳಿದರೆ ಆತ್ಮ ಎಂಬ ಸಂಸ್ಕೃತ ಶಬ್ದದ ವ್ಯುತ್ಪತ್ತಿ ಆಪ್ ಅಂದರೆ ಹೊಂದು ಹಬ್ಬಿರು ಅಂಥೇಳಿ ಅಪ್ನೋತಿ ಅಂತೇಳಿದರೆ ಹ್ಞೂ ಹೊಂದು ಅಂತದ್ದು ಪ್ರಾಪ್ನೋತಿ ಅಂತ ಹೇಳ್ತೇವಲ್ಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಥವಾ ಹಬ್ಬು ಅಂಥದ್ದು ಆಮೇಲೆ ಆದಾ ಆದ ಅಂದರೆ ತೆಗೆದುಕೋಪ್ ಆದ ಸ್ವೀಕಾರ ಮಾಡ್ತಕ್ಕಂಥದ್ದು ಆದ್ ಅಂದರೆ ತಿನ್ನು ಅದ ಭಕ್ಷಣೆ ಆತ್ ಅಂದರೆ ಕಡ್ ನಿರಂತರವಾಗಿ ಇರತಕ್ಕಂಥದ್ದು ಅಥ ಸಾತ್ಯ ಗಮನ ಅಂತ ಹೇಳ್ತಾರೆ ಕಡಿವಡೆಯದೆ ಇರು ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಅಂದರೆ ಅಖಂಡವಾಗಿ ಇರು ಅಂತೇಳಿ ಹ್ಞೂ ಇರತಕ್ಕಂಥದ್ದು ಆತ್ ಅಂತ ಹೇಳಿದರೆ ಎಂದೆಂದಿಗೂ ಇರತಕ್ಕಂಥದ್ದು ಅಂತೇಳಿ ಕಡಿವು ಕಡಿವಡೆಯದೆ ತುಂಡಾಗದೆ ಕಡಿಯದೆ ತುಂಡಾಗದೆ ಅಖಂಡವಾಗಿ ಅವಿಚ್ಛಿನ್ನವಾಗಿರತಕ್ಕಂಥದ್ದು ಎಂಬಂತಹ ನಾಲ್ಕು ಧಾತುಗಳನ್ನು ಮಾಡುವುದಾಗಿರ್ತದೆ ಈ ಆತ್ಮ ಶಬ್ದವನ್ನು ಸಂಸ್ಕೃತದವ್ರ ವಿಪತ್ತಿ ಆದ ಕಾರಣ ಆತ್ಮ ಅಂತ ಹೇಳಿದರೆ ಅದನ್ನು ಆತ್ಮ ಎಂಬ ಮಾತಿನಲ್ಲಿ ಇಷ್ಟೆಲ್ಲ ಅರ್ಥಗಳು ಬರ್ತದೆ ಅಂತ ತಾನು ಅಂತ ಹೇಳಿದರೆ ಇದೆಲ್ಲ ಬರೋದಿಲ್ಲ ಆತ್ಮ ಅಂತ ಹೇಳಿದರೆ ಎಲ್ಲೆಲ್ಲೂ ವ್ಯಾಪಿಸಿರುವವನು ಅಂತೇಳಿ ಆಗ್ತದೆ ಹೊಂದು ಹಬ್ಬಿರು ಎನ್ನತಕ್ಕಂಥ ಅರ್ಥದಿಂದ ಆಪ್ ಆಪ್ ಎನ್ನತಕ್ಕಂಥ ಆಮೇಲೆ ಆದ ಏನೋ ತೆಗೆದುಕೊ ಎಲ್ಲವನ್ನೂ ತನ್ನಲ್ಲೇ ತೆಗೆದಿಟ್ಟುಕೊಳ್ಳುವವನು ಅಂತೇಳಿ ಕೂಡ ಆಗ್ತದೆ ಎಲ್ಲವೂ ತನ್ನೊಳಗಿದೆ ಅಂಥೇಳಿ ಪರಮಾತ್ಮನಲ್ಲಿ ಹೇಗೆ ಸೃಷ್ಟಿಯೆಲ್ಲವೂ ಒಳಗಡೆ ಇತ್ತು ಹೊರಗೆ ಬಂತು ಅಂತ ಏನು ಹೇಳ್ತದೆ ಪುರಾಣಗಳು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ ಆತ್ಮ ಅಂತೇಳಿ ಹೇಳಿದರೆ ಅಂಥದ್ದು ಎಲ್ಲವನ್ನೂ ತನ್ನಲ್ಲೇ ತೆಗೆದಿಟ್ಟುಕೊಳ್ಳುವಂಥದ್ದು ಅಂದರೆ ಸರ್ವ ಜೀವಿಗಳಲ್ಲೂ ತಾನಿದ್ದೇನೆ ತನ್ನಲ್ಲಿ ಎಲ್ಲವೂ ಇದೆ ಉಳಿದವುಗಳೆಲ್ಲ ಕೂಡ ಈ ರೀತಿಯ ಭಾವ ಅದೇ ಆತ್ಮ ಭಾವ ಅಂತೇಳಿ ಅಂದರೆ ತಾನು ಉಳಿದದ್ದು ವೇದಿ ಭೇದ ಇಲ್ಲ ಅಂತೆಲ್ಲ ಒಂದೇ ಅನ್ನತಕ್ಕಂಥ ಅಭಿಪ್ರಾಯ ಆತ್ಮವು ಸರ್ವವ್ಯಾಪಿಯು ಎಲ್ಲವನ್ನೂ ತನ್ನೊಳಗೆ ಅಡಕ ಮಾಡಿ ಇಟ್ಟುಕೊಂಡಿರ್ತಕ್ಕಂಥದ್ದು ತೆಗೆದುಕೋ ಆದರೆ ಹಾಗೆ ತಿನ್ನು ಅಂದರೆ ಎಲ್ಲವನ್ನೂ ತಿನ್ನುವನುಣ್ಣುವವನು ಅಂದರೆ ಅನುಭವಿಸ್ತಕ್ಕಂಥವನು ಅವನೇ ಈ ಪಾಂಚಭೌತಿಕ ಶರೀರ ಅಲ್ಲ ಎಲ್ಲವನ್ನೂ ಅನುಭವಿಸ್ತಕ್ಕಂಥ ಆತ್ಮ ಆಮೇಲೆ ಆತಂದರೆ ಕಡಿ ಒಡೆಯದೆ ಇರುವು ಎಂತಕ್ಕಂಥ ಕೊನೆಯದು ಅಭಿಚ್ಛಿನ್ನವಾಗಿರು ಅಂತೇಳಿದರೆ ಎಲ್ಲಿಯೂ ಕಡಿಒಡೆಯದೆ ಅಂದರೆ ಪೂರ್ತಿಯಾಗಿ ತುಂಬಿರತಕ್ಕಂಥದ್ದು ಆತ್ಮ ಅಂದರೆ ನನ್ನ ಶರೀರದೊಳಗಿದೆ ಇನ್ನೊಂದು ಪ್ರಾಣಿಯ ಶರೀರದೊಳಗಿದೆ ಇನ್ನೊಬ್ಬ ವ್ಯಕ್ತಿಯ ಶರೀರದೊಳಗಿದೆ ಅಂತೇಳಿ ಅಲ್ಲ ಸರ್ವವ್ಯಾಪ್ತವಾಗಿ ಹುತಪ್ರತವಾಗಿ ಹಬ್ಬಿರ್ತಕ್ಕಂಥದ್ದು ಆತ್ಮತತ್ವ ಸಂತತವಾಗಿ ಒಂದೇ ಸಮನಾದ ರೂಪದಿಂದ ಅದು ಇದೆ ಸದಾ ನಿರ್ವಿಕಾರವಾಗಿಯೂ ಎಲ್ಲೆಡೆ ಹಬ್ಬಿ ಅದರಲ್ಲಿ ಒಂದೊಂದು ಈ ಪಾಂಚಭೌತಿಕ ಶರೀರ ಪಂಚಪ್ರಾಣಗಳ ರೂಪವಾಗಿ ಅದು ವ್ಯಕ್ತವಾಗಿದೆ ಇನ್ನು ಬೇರೆ ಕಡೆ ಅದು ಶಕ್ತಿ ಆತ್ಮ ಅಂತಕ್ಕಂಥ ಶಕ್ತಿ ಚೈತನ್ಯ ಹಬ್ಬಿದೆ ಎಲ್ಲೆಡೆ ಅಣ್ರು ಏನು ದುರ್ಣ ಪರಮಾತ್ಮ ಹಬ್ಬಿದ್ದಾನೆ ಅಂತ ಹೇಳಿದ್ದನ್ನೇ ಇಲ್ಲಿ ಆತ್ಮ ಅಂತ ಹೇಳ್ತಾ ಇದ್ದಾರೆ ಅಥ ಸಾತ ಗಮನ ಅಂತ ಹಾಗೆ ಬಂದಿರುವಂಥದ್ದು ಅದು ಸತತವೂ ಅದು ಸಂಚಾರಶೀಲವಾಗಂದರೆ ಗತಿಶೀಲವಾಗಿದೆ ಅಂದರೆ ಆ್ಯಕ್ಟಿವ್ ಆಗಿದೆ ಸಕ್ರಿಯವಾಗಿದೆ ಅಂತೇಳಿ ಎಲ್ಲಿ ಎಲ್ಲೆಡೆಯೂ ಕೂಡ ಸಮಗ್ರ ಬ್ರಹ್ಮಾಂಡದಲ್ಲಿ ಸಮಗ್ರ ಸೃಷ್ಟಿಯಲ್ಲಿ ಅದು ಚೈತನ್ಯ ಎನ್ನತಕ್ಕಂಥದ್ದು ಇದೆ ಅಣು ರು ಏನು ತೊಡಕಾಷ್ಟು ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನೋಡಿದರೂ ಕೂಡ ಒಂದು ಆಟಮ್ ಅಣು ಅದರೊಳಗಡೆ ಒಂದು ಏನು ಪರಮಾಣು ಇದೆ ಆ ಪರಮಾಣುವಿನಲ್ಲಿ ಏನೇನಿದೆ ಪ್ರೊಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಹೇಳ್ತೇವೆ ಅಲ್ಲಿ ಕೂಡ ಎಲೆಕ್ಟ್ರಾನು ನೋಡಿ ಕಣ್ಣಿಗೆ ಎಷ್ಟು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಿನಲ್ಲೂ ಕಾಣದೇ ಇರತಕ್ಕಂಥ ವ್ಯವಸ್ಥೆಗಳಿದು ಆ ಎಲೆಕ್ಟ್ರಾನ್ ಅನ್ನತಕ್ಕಂಥದ್ದು ಅದರಲ್ಲಿ ಸುತ್ತು ಬರ್ತಾ ಇದೆ ಅಂದರೆ ಅಲ್ಲಿ ಒಂದು ಚೈತನ್ಯ ಇದೆ ಹಾಗಾಗಿ ಈ ಆತ್ಮಶಕ್ತಿ ಅನ್ನತಕ್ಕಂಥ ಎಲ್ಲ ಕಡೆ ವ್ಯಾಪಿಸಿದೆ ಚೈತನ್ಯ ಶಕ್ತಿ ತುಂಡರಿಯದೇ ಇರತಕ್ಕಂಥದ್ದು ಅಖಂಡವಾಗಿ ಅವಿಚ್ಛಿನ್ನವಾಗಿ ಸಂತತವಾಗಿ ಎಲ್ಲೆಡೆ ತುಂಬಿರತಕ್ಕಂಥದ್ದು ಎಂಬತ್ತ ನಾಲ್ಕು ಅರ್ಥಗಳು ಅಲ್ಲಿ ಬರ್ತದೆ ಎಲ್ಲೆಡೆ ವ್ಯಾಪಿಸಿರ್ತಕ್ಕಂಥದ್ದು ಎಲ್ಲವನ್ನು ತನ್ನಲ್ಲೇ ತೆಗೆದಿಟ್ಟುಕೊಳ್ಳತಕ್ಕಂಥದ್ದು ಎಲ್ಲವನ್ನು ಅನುಭವಿಸತಕ್ಕಂಥದ್ದು ಎಲ್ಲಿಯೂ ತುಂಡಾಗದೆ ಸಂತತವಾಗಿ ಒಂದೇ ಸಮನ ರೂಪದಿಂದ ಎಲ್ಲೆಡೆ ಇರತಕ್ಕಂಥದ್ದು ಒಂದೇ ರೂಪದಿಂದ ಈ ಬಗ್ಗೆ ನಮ್ಮ ನಿಜವಾದ ಸ್ವರೂಪವನ್ನು ಅರಿಯದೇ ಪ್ರಪಂಚವನ್ನೆಲ್ಲ ಬಿಟ್ಟು ತಾನೇ ಒಂದು ಕಡೆ ಇರುವೆ ಅಂಥೇಳಿ ಮನುಷ್ಯ ತಿಳ್ಕೊಳ್ಳೋದ್ರಿಂದಲೇ ಅವನಲ್ಲಿ ಸ್ವಾರ್ಥ ಬುದ್ಧಿ ಮೊಳಕೆ ತಾನೇ ಎಲ್ಲೆಡೆ ಇದ್ದೇನೆ ಅಂತೇಳಿ ತಿಳ್ಕೊಂಡ್ರೆ ಸ್ವಾರ್ಥ ಆಗೋದಿಲ್ಲ ಅದು ತಾನೊಬ್ಬ ಪ್ರತ್ಯೇಕ ಅಂತೇಳಿ ತಿಳ್ಕೊಂಡು ತನಗೋಸ್ಕರ ತನಗೋಸ್ಕರ ಅಂತೇಳಿ ಸಂಪಾದನೆ ಮಾಡುವಂಥದ್ದು ಅಥವಾ ಇದು ಏನನ್ನೇ ಮಾಡುವಂಥದ್ದು ಅದು ಸ್ವಾರ್ಥ ಬುದ್ಧಿ ನಿಜವಾಗಿ ತಾನೇ ಎಲ್ಲೆಡೆಯೂ ಇದ್ದೇನೆ ಎಲ್ಲದರೊಳಗೂ ತಾನಿದ್ದೇನೆ ಎಲ್ಲವೂ ತನ್ನೊಳಗಿದೆ ಅಂತೇಳಿ ಭಾವಿಸಿದಾಗ ನಾವು ಎಲ್ಲರಲ್ಲಿಗೂ ತನ್ನನ್ನೇ ಕಾಣುವಂಥದ್ದು ಆವಾಗ ಎಲ್ಲರ ಹಿತವೇ ನಮ್ಮ ಹಿತ ಆಗ್ತದೆ ಅಥವಾ ನಮ್ಮ ಹಿತ ಅಂತೇಳಿ ಏನು ಎಲ್ಲರ ಹಿತವೇ ಆಗಿರ್ತದೆ ಯಾಕಂದರೆ ಎಲ್ಲರಲ್ಲಿ ಇರತಕ್ಕಂಥದ್ದು ತಾನೇ ತನ್ನ ಶಕ್ತಿ ಅಥವಾ ಎಲ್ಲರ ಶಕ್ತಿಯೇ ತನ್ನೊಳಗಿರ್ತಕ್ಕಂಥದ್ದು ಎನ್ನುವ ಭಾವ ಸರ್ವಂಚಮೈ ಪಶ್ಯತಿ ಅಂಥೇಳಿ ಗೀತೆಯಲ್ಲಿ ಕೂಡ ಬರ್ತದೆ ಸರ್ವಭೂತಗಳಲ್ಲಿಯೂ ತಾನು ತನ್ನೊಳಗೂ ಸರ್ವಭೂತಗಳು ಎಂತಕ್ಕಂಥದ್ದು ಹೀಗೆ ಅದು ಆತ್ಮ ಈ ರೀತಿ ತಿಳ್ಕೊಂಡ್ರೆ ಆದ ವ್ಯಾಪಿಸಿ ಇರತಕ್ಕಂತಹ ಅದು ಸ್ವಾರ್ಥ ಬುದ್ಧಿ ಆಗೋದಿಲ್ಲ ಅಂತೇಳಿ ನಾವು ಆ ರೀತಿ ತಿಳ್ಕೊಳ್ಳೋದು ಕಾರಣ ನಾನು ಪ್ರತ್ಯೇಕ ನಾನೊಬ್ಬ ಬೇರೆ ಅಂತ ತಿಳ್ಕೊಂಡ ಕಾರಣವೇ ಅಲ್ಲಿ ಸ್ವಾರ್ಥ ಬುದ್ಧಿ ಜಾಗೃತ ಆಗ್ತದೆ ಮೊಳಿತದೆ ಮೊಳಕೆ ಆಗ್ತದೆ ಅದ ಕಾರಣ ಎಲ್ಲೆಲ್ಲಿ ವ್ಯಾಪಿಸಿರ್ತಕ್ಕಂಥ ತನ್ನ ನಿಜವಾದ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ತನಗೂ ಮಿಕ್ಕವರಿಗೂ ಇರತಕ್ಕಂಥ ನಿಕಟ ಸಂಬಂಧವನ್ನು ಸಂಬಂಧವನ್ನು ಅರಿತುಕೊಂಡಂತೆ ಆಗುತ್ತಲ್ಲ ಇದರಿಂದ ಯಾಕಂದರೆ ಅವರು ನಾವು ಒಂದೇ ಹೊರಗಡೆ ಮಾತ್ರ ಬೇರೆ ಬೇರೆ ಹೊರಗಡೆ ಇರತಕ್ಕಂಥದ್ದು ಒಂದೇ ಆಕಾರ ಮಾತ್ರ ಬೇರೆ ಬೇರೆ ಅಷ್ಟೇ ಅಂಥೇಳಿ ತಿಳ್ಕೊಂಡಾಗೆ ಆಗುತ್ತದಲ್ವ ನಿಕಟ ಸಂಬಂಧ ಇದನ್ನು ಲಕ್ಷ್ಯದಲ್ಲಿಟ್ಟರೆ ಗಮನದಲ್ಲಿಟ್ಟರೆ ನಿಮ್ಮ ಸಂಶಯದ ಮೊದಲನೇ ಭಾಗಕ್ಕೂ ಪರಿಹಾರವನ್ನು ಹೇಳಿದಂತೆ ಆಗ್ತದೆ ಅಂತ ಹೇಳ್ತಾರೆ ಮೊದಲನೇದು ಯಾವುದು ಯಾವ ರೀತಿ ವ್ಯವಹಾರಕ್ಕೆ ಪ್ರಯೋಜನ ಆದೀತು ಅಂತೇಳಿ ಒಂದನೇ ಪ್ರಶ್ನೆ ಅಂಥೇಳಿ ಇದೇ ವ್ಯವಹಾರಕ್ಕೆ ಪ್ರಯೋಜನ ಯಾಕಂದರೆ ಅಲ್ಲೆಲ್ಲ ನಾನೇ ಇದ್ದೇನೆ ಹಾಗಾಗಿ ನನಗೆ ಹೇಗೆ ಖುಷಿ ಆಗ್ತದೆ ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತೇಳಿ ಹೇಳಿದಾಗ ಅಂದರೆ ಆವಾಗ ತನಗೆ ಏನು ಮಾಡಿದರೆ ಖುಷಿ ಆಗ್ತದೆ ಅದನ್ನು ಇನ್ನೊಬ್ಬರಿಗೆ ಮಾಡ್ತಕ್ಕಂಥದ್ದು ತನಗೆ ಖುಷಿ ಆಗಬೇಕಿದ್ದರೆ ನಾವು ನಮಗೇನು ಹಿತವಾದದನ್ನ ನಾವು ಮಾಡ್ತೇವೆ ಅದೇ ರೀತಿ ಪರ ಹಿತವನ್ನು ಕಾಯುವಂಥದ್ದು ಆಗ ಪರ ಇಹ ಅಂಥೇಳಿ ಇಲ್ಲ ಉದಾರ ಚರಿತಾನ ಅಂತೂ ವಸುಧಾ ಏವ ಕುಟುಂಬಕಮ ಅಂತ ಹೇಳಿದರೆ ಅದನ್ನೇ ಅಯ್ಯಂ ನಿಜ ಪರೋವೇತಿ ಗಣನಾ ಲಘು ಚೇ ಲಘು ಚೇತಸ ವಸುಧಾ ಏವ ವಸುಧೈವ ಕುಟುಂಬಕಂ ಈ ಜಗತ್ತೇ ಅವರಿಗೆ ಮನೆ ಆಗ್ತದೆ ಅಂತ ಮಹಾತ್ಮರಿಗೆ ಆ ರೀತಿ ತಿಳ್ಕೊಂಡು ಆಗ ಅಲ್ಲಿ ಭೇದ ಬರೋದಿಲ್ಲ ಎಲ್ಲರ ಹಿತವನ್ನು ಕಾಯುತ್ತೇವೆ ಎಲ್ಲರ ಹಿತವನ್ನು ಕಾಣುತ್ತೇವೆ ನಾವು ಯಾವಾಗಲೂ ಎಲ್ಲರ ಹಿತದ ಚಿಂತನೆ ಬರ್ತದೆ ನಮಗೆ ಆಗ ಸ್ವಾರ್ಥ ಇರುವುದಿಲ್ಲ ಹಾಗಾಗಿ ಆತ್ಮನ ತಿಳ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ ಈಗ ಎರಡನೇ ಒಂದನೇ ಭಾಗದ ವ್ಯವಹಾರ ಹೇಗೆ ಮಾಡಬೇಕೆನ್ನತಕ್ಕದ್ದು ಕೂಡ ಅದರಲ್ಲಿ ಸಿದ್ಧಿಸ್ತದೆ ಪ್ರಶ್ನೆಗೆ ಉತ್ತರ ಆಯಿತು ಅಂತ ಒಂದನೇ ಭಾಗಕ್ಕೆ ಎರಡನೇ ಭಾಗ ಅಧ್ಯಾತ್ಮ ಅಂತೇಳಿ ಯಾಕೆ ಹೇಳಬೇಕು ತನ್ನ ಸ್ವರೂಪದ ವಿಚಾರ ಅಂತ ಹೇಳಬಾರ್ದೆ ಅಂಥೇಳಿ ಅದಕ್ಕೂ ಉತ್ತರ ಆಯಿತು ಸಂಸ್ಕೃತದಲ್ಲಿ ಅದರಲ್ಲಿ ಎಲ್ಲ ಅಡಗಿದೆ ಮೂರ್ನಾಲ್ಕು ಅರ್ಥಗಳಿವೆ ಹೊಂದು ವ್ಯಾಪಿಸು ಆಮೇಲೆ ತೆಗೆದುಕೋ ಎಲ್ಲವನ್ನು ಆಮೇಲೆ ಎಲ್ಲವನ್ನು ಅನುಭವಿಸು ಎಲ್ಲವನ್ನೂ ವ್ಯಾಪಿಸಿ ಅಂದರೆ ನಿರಂತರವಾಗಿ ಅಂತರವಿಲ್ಲದೆ ಕಡಿವಡಿ ಅದೇ ಇರತಕ್ಕಂಥದ್ದು ಅವಿಚ್ಛಿನ್ನವಾಗಿ ಈ ರೀತಿ ಅರ್ಥಗಳು ಬರ್ತವೆ ಆತ್ಮ ಶಬ್ದದಲ್ಲಿ ಅದಕ್ಕಾಗಿ ಆ ಶಬ್ದ ಪ್ರಯೋಗ ಅಧ್ಯಾತ್ಮ ಇನ್ನು ಅದರನ್ನು ಅನುಭವಿಸಿದರೆ ಆತ್ಮವನ್ನು ನಾವು ತಿಳ್ಕೊಂಡ್ರೆ ಆವಾಗ ಭೇದಗಳು ಹೊರಟು ಹೋಗಿ ಎಲ್ಲವೂ ತಾನೇ ಎನ್ನುವಂತಹ ಭಾವನೆ ಉಂಟಾಗಿ ಸರ್ವಭೂತ ಹಿತೇರಥ ಅಂಥೇಳಿ ಆತ್ಮಜ್ಞಾನಿ ಆಗ್ತಾನೆ ಎಲ್ಲ ಭೂತಗಳ ಹಿತ ಎಲ್ಲರಿಗೂ ಖುಷಿ ಆದಾಗ ಅವನಿಗೂ ಖುಷಿ ಆಗ್ತದೆ ಉಳಿದವರೆಲ್ಲರಿಗೂ ಖುಷಿ ಆದಾಗ ಅದರ ವಿರುದ್ಧ ಆಗೋದಿಲ್ಲ ಈಗ ನನ್ನ ಸ್ವಾರ್ಥದಂತೆ ಇನ್ನೊಬ್ರಿಗೆ ಖುಷಿ ಆದಾಗ ಇವನು ಮತ್ಸರ ಅಥವಾ ಇನ್ನೊಬ್ರಿಗೆ ದುಃಖ ಆದಾಗ ಇವನು ಖುಷಿ ಆ ರೀತಿ ಇರೋದಿಲ್ಲ ಅಂಥೇಳಿ ಹೇಳ್ತಾರೆ ಆಗ ಇದೇ ಮೊದಲನೇ ಪ್ರಶ್ನೆಗೂ ಉತ್ತರ ಆಗ್ತದೆ ಅಂತೇಳಿ ಹೇಳಿದ್ದು ಅಂದರೆ ವ್ಯವಹಾರಕ್ಕೆ ಹೇಗೆ ಉಪಯೋಗ ಅಂದರೆ ಇದೇ ಉಪಯೋಗ ಸದಾ ಆನಂದವನ್ನು ಕಾಪಾಡಿಕೊಂಡಾಗೆ ಆಗ್ತದೆ ಈಗ ವ್ಯವಹಾರಕ್ಕೆ ಅದೇ ಉಪಯೋಗ ನೀವು ಹೇಳಿದ ಹಾಗೆ ಪ್ರಶ್ನೆ ಮತ್ತೆ ಕೇಳ್ತಾರೆ ನಮ್ಮ ಆತ್ಮನ ನಿಜವಾದ ಸ್ವರೂಪ ಇರುವುದಕ್ಕೆ ಪ್ರಮಾಣ ಏನು ಈ ಆತ್ಮವಿಚಾರದಲ್ಲಿ ಒಬ್ಬೊಬ್ರು ಇನ್ನೊಂದು ಬಗ್ಗೆ ಹೇಳ್ತಿರಲ್ಲ ಹೇಳ್ತಾರಲ್ಲ ಶಾಸ್ತ್ರ ವಾಕ್ಯಗಳನ್ನು ತಮ್ಮ ತಮಗೆ ತಿಳಿದ ರೀತಿಯಲ್ಲಿ ಅರ್ಥ ಮಾಡುತ್ತಾ ಒಂದು ಅಭಿಪ್ರಾಯಕ್ಕೆ ತಂದ ಮೇಲೆ ಅಲ್ವಾ ನಿಮ್ಮ ಅಧ್ಯಾತ್ಮ ವಿಚಾರದ ಪ್ರಯೋಜನವನ್ನು ನಾವು ಕಾಣುವಂಥದ್ದು ಒಬ್ಬೊಬ್ರು ಹೇಳ್ತಾರೆ ಆತ್ಮ ಅಂತ ಹೇಳಿದರೆ ಬೇರೆ ಪರಮಾತ್ಮ ಅಂತ ಹೇಳಿದರೆ ಬೇರೆ ಅಂತ ಹೇಳ್ತಾರೆ ಆತ್ಮವು ಪರಮಾತ್ಮ ಒಂದು ಅಂಶ ಅಂತ ಹೇಳ್ತಾರೆ ಹ್ಞೂ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ ಒಬ್ಬೊಬ್ರು ಆತ್ಮವೇ ಪರಮಾತ್ಮ ಅಂತಲೂ ಹೇಳ್ತಾರೆ ಈಗ ನಾವು ಈ ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಏಕಾಭಿಪ್ರಾಯಕ್ಕೆ ಬಂದರೆ ಅಧ್ಯಾತ್ಮದ ಬಗ್ಗೆ ಚಿಂತನೆ ಮಾಡಿದರೆ ಪ್ರಯೋಜನ ಆದೀತು ಇಲ್ಲ ಒಬ್ಬೊಬ್ಬರೂ ನಂದು ಹೇಳುವಾಗ ಏನು ಪ್ರಯೋಜನ ಆದಿತ್ತು ಅಂತೇಳಿ ಕೇಳ್ತಾರೆ ಆಗ ಉತ್ತರ ಹೇಳ್ತಾರೆ ಹಾಗೇನೂ ಇಲ್ಲ ಈಗ ನಾವು ಹೇಳ್ತಾ ಇರ್ತಕ್ಕಂಥ ಶಾಸ್ತ್ರಗಳ ಬಡಿದಾಟವಲ್ಲ ನಾವು ನಾವೇ ನಮ್ಮ ನಮ್ಮ ಅನುಭವವನ್ನು ನೋಡಿಕೊಂಡು ನಿರ್ಣಯ ಮಾಡಿಕೊಳ್ತಕ್ಕಂಥ ವಿಷಯ ಇದು ಇದಕ್ಕಾಗಿ ಶಾಸ್ತ್ರಗಳನ್ನು ಬಲ್ಲವರನ್ನೆಲ್ಲ ಒಂದೇ ಕಡೆ ಕಲೆ ಹಾಕಬೇಕು ಅಂಥೇಳಿ ಏನಿಲ್ಲ ಶಾಸ್ತ್ರ ಜಿಜ್ಞಾಸೆ ಅಲ್ಲ ಇದು ಅನುಭವ ಜನ್ಯವಾದದ್ದು ಅಂಥೇಳಿ ಬ್ರಹ್ಮನಿಷ್ಠರಾದಂತಹ ಬ್ರಹ್ಮೀಭೂತರಾದಂಥ ಬ್ರಹ್ಮಿಕಿಯರಂತಹ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಅವಧೂತರವರು ಈಗ ನಾವು ಹೇಳಿರತಕ್ಕಂಥದ್ದನ್ನು ನೀವೇ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ ನಿಮಗೆ ಒಪ್ಪಿಗೆ ಆದರೆ ಸರಿ ಅನ್ನತಕ್ಕಂಥದ್ದು ಇಲ್ಲದಿದ್ದರೆ ಕೈ ಬಿಡೋದು ಇಷ್ಟೇ ಹೊರತು ಇದರಲ್ಲಿ ಮತ್ತೊಬ್ಬರ ಅಭಿಪ್ರಾಯಕ್ಕೆ ಕಟ್ಟುಬೀಳಬೇಕಾದ ಸಂದರ್ಭ ಏನೂ ಇಲ್ಲ ಅಂತೇಳಿ ನಿಮಗೆ ಸರಿ ಅಂತ ಕಾಣಿಸ್ತದ ಒಪ್ಪಿಕೊಳ್ಳಿ ಅದನ್ನು ವಿಚಾರ ಮಾಡಿ ನೋಡಿ ಪರೀಕ್ಷೆ ಮಾಡಿ ನೋಡಿ ಚೆನ್ನಾಗಿ ಅನುಭವಿಸಿ ಆಗ ಸರಿ ಅಂತೇಳಿ ಅನ್ನಿಸಿದ್ರೆ ಒಪ್ಪಿಕೊಳ್ಳಿ ಲೇಧಿದ್ರೆ ಬಿಟ್ಟುಬಿಡಿ ಅಂತೇಳಿ ಹೇಳ್ತಾರೆ ಇದನ್ನೇ ಒಪ್ಪಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇಲ್ಲ ಅಂಥೇಳಿ ಹೇಳ್ತಾರೆ ಆಗ ಪ್ರಶ್ನೆ ಕೇಳ್ತಾರೆ ಪುನಃ ಆಗಲಿ ನೀವು ಈಗ ಹೇಳ್ತಕ್ಕಂಥ ಆತ್ಮಸ್ವರೂಪ ಆದರೂ ಏನು ಅಂತೇಳಿ ಅಲ್ಲಿಗೆ ಬರ್ತದೆ ಪ್ರಶ್ನೆ ಆಗ ಉತ್ತರ ಹೇಳ್ತಾರೆ ಕೇಳಿ ನಮ್ಮೆಲ್ಲರ ನಿಜ ಸ್ವರೂಪವಾಗಿರ್ತಕ್ಕಂತಹ ಈ ಆತ್ಮ ಒಬ್ಬನೇ ನೋಡಿ ಒಂದೊಂದು ಒಂದು ಆತ್ಮ ಇದೆ ಅಂತಕ್ಕಂಥ ಇದು ಯಾವುದು ಕಲ್ಪನೆ ಪರಿಕಲ್ಪನೆ ಇದರಲಿಲ್ಲ ಈ ಆತ್ಮ ಒಬ್ಬನೇ ನಮ್ಮೆಲ್ಲರ ನಿಜ ಸ್ವರೂಪ ಆಗಿರ್ತಕ್ಕಂಥ ಆತ್ಮ ಅವನಿಗೆ ಜನ್ಮನಾಶಗಳೆಂಬುದಿಲ್ಲ ಅಜರೋಯಂ ಅಮರೋಯಂ ಅಕ್ಷಯೋಹಂ ಅಯಂ ಅವಿನಾಶಿ ಅವನು ಅವನಿಗೆ ಹುಟ್ಟಿಲ್ಲ ಸಾವಿಲ್ಲ ನಾಶ ಇಲ್ಲ ಅವನು ಜ್ಞಾನಾನಂದ ಸ್ವರೂಪ ಸತ್ ಚಿತ್ ಆನಂದ ಸತ್ ಅಂದರೆ ಅವನಿದ್ದಾನೆ ಆತ್ಮ ಎನ್ನತಕ್ಕಂಥದ್ದು ಇದಿದೆ ಕೇವಲ ಶರೀರ ಮಾತ್ರ ಅಲ್ಲ ಶರೀರದಲ್ಲಿ ಹೃದಯನ ಕೂಡಲೇ ಪ್ರಾಣ ಹೋಗ್ತದೆ ಹೃದಯ ಬಡಿತ ಶುರುವಾಗುವಾಗ ಪ್ರಾಣ ಬರ್ತದೆ ಇಷ್ಟೇ ಅಲ್ಲ ಹೃದಯ ಬಡಿತ ಶುರುವಾಗಲಿಕ್ಕೆಯೇ ಪ್ರೇರಣೆ ಆತ್ಮನದ್ದು ಹೃದಯ ಬಡಿತವನ್ನು ನಿಲ್ಲಿಸಲು ಕಾರಣ ಆತ್ಮನೇ ಹಾಗಾಗಿ ಆತ್ಮ ಎನ್ನತಕ್ಕಂಥದ್ದು ಒಂದು ಶಕ್ತಿ ಇದೆ ಎನ್ನತಕ್ಕಂಥ ಸತ್ ಚಿತ್ ಅಂತ ಹೇಳಿದರೆ ಜ್ಞಾನ ಸ್ವರೂಪವನು ಒಂದು ಅಸ್ತಿತ್ವ ಇದೆ ಅನ್ನೋದು ನಿತ್ಯನವನು ಇನ್ನೊಂದು ಜ್ಞಾನ ಸ್ವರೂಪನು ಇನ್ನೊಂದು ಸತ್ ಚಿತ್ ಆನಂದ ಆನಂದ ಸ್ವರೂಪನು ಈ ರೀತಿಯಾದ ನಿಜ ಸ್ವರೂಪವನ್ನದ್ದು ಅವನು ಜ್ಞಾನಾನಂದ ಸ್ವರೂಪನು ಸಚ್ಚಿದಾನಂದ ಸ್ವರೂಪನು ಅರಿಯದೆ ನಾವು ಬೇರೆ ಬೇರೆ ಆತ್ಮಸ್ವರೂಪಗಳನ್ನು ಕಲ್ಪನೆ ಮಾಡಿಕೊಂಡು ಅವರೊಳಗುಂದಾತ್ಮ ಇವರೊಳಗುಂದಮ ಅದರೊಳಗು ಹಿಂದಾತ್ಮ ಇದರೊಳಗುಂದಮ್ ಅಂಥೇಳಿ ಕಲ್ಪನೆ ಮಾಡಿಕೊಂಡು ನಾನು ಬೇರೆಯವರು ಬೇರೆ ಅಂಥೇಳಿ ಕಚ್ಚಾಡ್ತಾ ಇದ್ದೇವೆ ಭೇದ ಭಾವ ನಿಜವಾಗಿ ನಮ್ಮೆಲ್ಲರೊಳಗೆ ಇರತಕ್ಕಂತಹದ್ದು ಒಂದೇ ಒಂದು ಶಕ್ತಿ ಹೇಗೆ ಇದು ಅಂತೇಳಿ ಕೇಳಿದರೆ ಉದಾಹರಣೆ ನಾವು ವಿದ್ಯುತ್ತು ಮನೆಯಲ್ಲಿ ಮನೆಗೆ ವೈರಿಂಗು ಮಾಡಿ ಪೂರ್ತಿ ಆಮೇಲೆ ನೀವು ಕಂಬದಿಂದ ಕರೆಂಟ್ ವಿದ್ಯುತ್ ಕಂಬದಿಂದ ಅದಕ್ಕೆ ಕನೆಕ್ಷನ್ ಕೊಟ್ಟು ಕರೆಂಟು ಆನ್ ಮಾಡಿದರೆ ಮೇನ್ ಸ್ವಿಚ್ ಹಾಕಿದರೆ ಎಲ್ಲ ಸ್ವಿಚ್ ಆನ್ ಮಾಡಿದರೆ ಹೇಗೆ ಎಲ್ಲ ಉರಿತದೋ ಅದೇ ರೀತಿ ಅಲ್ಲಿ ಹರಿಯತಕ್ಕಂತಹ ಶಕ್ತಿ ಒಂದೇ ಹರಿಯುವುದೊಂದೇ ನೀರು ಕುಡಿಯುವುದೊಂದೇ ನೀರು ಹರಿಯುವುದೊಂದೇ ನೀರು ಸುಡು ಅಗ್ನಿ ಒಂದೇ ಇರುತ್ತಿರಲು ನಡುವೆ ಕುಲಗೋತ್ರ ಎತ್ತಣದು ಅಂಥೇಳಿ ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಅಂದರೆ ನಮ್ಮ ನಾಡ ನಾಡಿಗಳಲ್ಲಿ ಹರಿತಕ್ಕಂತಹ ರಕ್ತ ಒಂದೇ ಅಂತೇಳಿ ಹೇಳಿದ ಹಾಗೆ ಇಲ್ಲಿ ನಮ್ಮ ಶರೀರದ ಚೈತನ್ಯ ಶರೀರವನ್ನೆಲ್ಲ ಸೂತ್ರದ ಗೊಂಬೆಗಳಂತೆ ಅಲ್ಲಾಡ್ಸಕ್ಕಂತಹ ಒಂದು ಶಕ್ತಿ ಆತ್ಮಶಕ್ತಿ ಏನಿದೆ ಅದು ಒಂದೇ ಹೇಗೆ ವಿದ್ಯುತ್ತು ಒಂದು ಮನೆಯಲ್ಲಿ ಎಲ್ಲ ಬಲ್ಬುಗಳಲ್ಲಿ ಫ್ಯಾನುಗಳಲ್ಲಿ ಇಸ್ತ್ರಿಪೆಟ್ಟಿಗಳಲ್ಲಿ ಬೇರೆ ಬೇರೆ ರೀತಿಯ ಅದು ಅಭಿವ್ಯಕ್ತಿಗೊಳ್ತದೆ ಶಕ್ತಿಯ ಪರಿವರ್ತನೆ ಆಗ್ತದೆ ಅದೇ ರೀತಿಯಲ್ಲಿ ಶಕ್ತಿಯ ಮೂಲ ಒಂದೇ ಅದರ ರೂಪಾಂತರ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೂ ಭೇದ ಇಲ್ಲ ಇದೇ ವಿದ್ಯುತ್ತಲ್ಲಿ ಕೂಡ ಹರಿತಕ್ಕಂಥದ್ದು ವಿದ್ಯುತ್ತಲ್ಲಿ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಅವಿಚ್ಛಿನ್ನವಾದದ್ದು ವಿದ್ಯುತ್ತ ನಿಮಗೆ ಸರ್ಕ್ಯೂಟ್ ಪೂರ್ತಿ ಆದರೆ ಮಾತ್ರ ಅದು ಫಲ ಕೊಡ್ತಕ್ಕಂಥದ್ದು ಅದೇ ರೀತಿ ಇದು ಕೂಡ ಹಾಗೆ ಆತ್ಮ ಎಲ್ಲೆಡೆ ವ್ಯಾಪಿಸಿದರೆ ಮಾತ್ರ ಈ ಚೈತನ್ಯ ಇಲ್ಲ ನನ್ನೊಳಗೆ ಮಾತ್ರ ಇದೆ ಅವನೊಳಗೆ ಬೇರೆ ಇದೆ ಅಂತೇಳಿ ಅಲ್ಲ ಬೇರೆ ಬೇರೆ ಜನರೇಟರ್ ಇಲ್ಲ ಇದು ಒಂದೇ ವಿದ್ಯುತ್ತಿನ ಮೂಲ ಒಂದೇ ಅದೆಲ್ಲೆಡೆ ಹೋತಪೂರ್ವವಾಗಿ ಹರಿಯುತ್ತಾ ಇದೆ ಸೃಷ್ಟಿಯಲ್ಲಿ ಅಂಥೇಳಿ ಹಾಗೇ ಇದನ್ನು ತಿಳಿಯದೆ ನಾವು ಬೇರೆ ಬೇರೆ ನಾನು ಬೇರೆ ಅವರು ಬೇರೆ ನನ್ನೊಳಗೆ ಒಂದು ಆತ್ಮ ಇದೆ ಅವ್ರೊಳಗೊಂದು ಆತ್ಮ ಇದೆ ಬೇರೆ ಬೇರೆ ಇದೆ ಅಂತೇಳಿ ಕಚ್ಚಾಡ್ತಾ ಇದ್ದೇವೆ ನಾವು ಇದರಿಂದಲೇ ನಾವು ಬಗೆಬಗೆಯಾದ ಅನರ್ಥಗಳನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಇನ್ನು ಮುಂದಿನ ವಿಚಾರವನ್ನು ನಾವು ಮುಂದೆ ನೋಡೋಣ ನಾಳೆ ದಿವಸ ಮುಂದಿನ ಪ್ರಶ್ನೆಗಳು हरे राम श्रीशंकरा ओं तत्स ब्रह्मापण